ಇಬ್ಬರು ಅವದೂತರು ಮಹಾದೇವ ಶಾಸ್ತ್ರಿಗಳು ಧರ್ಮಪ್ರಕಾಶ ಸಜ್ಜನರಾಯರ ಲಕ್ಷ್ಮೀನಿವಾಸ ಮನೆ ಬೆಂಗಳೂರು ಕೋಟೆಯಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದ ಈಶಾನ್ಯ ಮೂಲೆಗೆ ಎದುರಾಗಿದೆ ಅಷ್ಟೇ ಆ ಮನೆಯ ಮೊಗಸಾಲೆಯಲ್ಲಿ ಕೆಲ ಮಂದಿ ಸಾಧುಸಂತರ ಛಾಯಾಚಿತ್ರಗಳಿದ್ದವು ಆ ಛಾಯಾಚಿತ್ರಗಳ ಪೈಕಿ ಒಂದು ಮಹಾದೇವಶಾಸ್ತ್ರಿಗಳೆಂಬ ಅವಧೂತರು ಮಹಾದೇವಶಾಸ್ತ್ರಿಗಳವರನ್ನು ನಾನು ಕಂಡಿದ್ದೇನೆ ಆದರೆ ಅವರ ಜೀವಿತ ವೃತ್ತಾಂತ ನನಗೆ ಹೆಚ್ಚಾಗಿ ತಿಳಿಯದು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 ಹೀಗಾಗಿ ನನಗೆ ಆಗ ಅವರ ವಿಷಯವನ್ನು ಹೆಚ್ಚಾಗಿ ಕಂಡುಕೊಳ್ಳಲು ಆಗದೆ ಹೋಯಿತು ಇನ್ನೊಂದು ಸಂಗತಿ ಶಾಸ್ತಿಗಳು ನಿಂತಿರುತ್ತಿದ್ದ ಜಾಗದಿಂದ ಮೂರು ನಾಲ್ಕು ಗಜದಷ್ಟು ಸಮೀಪದಲ್ಲಿ ಮುನ್ಸಿಪಾಲಿಟಿಯ ಕಸದ ತೊಟ್ಟಿ ಇರುತ್ತಿತ್ತು ಆ ತೊಟ್ಟಿಯ ತುಂಬ ಕಸ ತುಂಬಿ ಎಂಜಲೆಲೆಯೋ ಕೊಳೆತ ಸಾಮಾನೋ ಒಂದರ ದಡಿಯಷ್ಟು ಮೇಲಕ್ಕೆ ಈ ಕಲ್ಮಶದ ನಡುವೆ ಆ ನಾಟ ನಾಟದಲ್ಲಿ ಶಾಸ್ತ್ರಿಗಳು ಗಂಟೆಗಳ ಕಾಲ ನಿಂತಿರುತ್ತಾರಲ್ಲ ಎಂದು ನನಗೆ ಆಶ್ಚರ್ಯವಾಯಿತು ಮುಕುಂದ ದಾಸರು ಮತ್ತೊಂದು ಸ್ವಾರಸ್ಯ ಆ ಕಾಲದ ಸುಮಾರಿನಲ್ಲಿ ಈಗ ಪುಟ್ಟಣ್ಣ ಚೆಟ್ಟಿ ಔಟ್ ಪೇಷಂಟ್ಸ್ ವಾರ್ಡ್ ಇರುವ ಜಾಗದಲ್ಲಿ ಮುಕುಂದದಾಸರೆಂಬುವರು ಹರಿಕತೆ ಮಾಡುತ್ತಿದ್ದದನ್ನು ನಾನು ನೋಡಿದ್ದೇನೆ ದಾಸರು ಆಕಾರದಲ್ಲಿ ಗಿಡ್ಡು ಹಸಿರು ಶಾಲು ಹೊತ್ತಿರುತ್ತಿದ್ದರು ಕೊರಳಿನಲ್ಲಿ ಯಾರೋ ಒಂದು ಹೂವಿನ ಹಾರ ಹಾಕಿರುತ್ತಿದ್ದರು ಅವರ ಸ್ವರೂಪ ವ್ಯಕ್ತಿತ್ವ ಪ್ರಭಾವಶಾಲಿಯಾದದ್ದೆಂದು ನಾನು ಹೇಳಲಾರೆ ಅವರು ಹರಿಕತೆ ಮಾಡುತ್ತಿದ್ದ ಭಾಷೆ ತೆಲುಗು ಜನದ ಗುಂಪು ತಕ್ಕ ಮಟ್ಟಿಗೆ ಇರುತ್ತಿತ್ತು ಸಂಜೆ ಸಂಜೆಯು ಅವರು ಗೊತ್ತು ಮಾಡಿಕೊಂಡಿದ್ದ ಕಾಲಕ್ಕೆ ಅಲ್ಲಿಗೆ ಬಂದು ನಿಂತು ಹರಿಕತೆ ಮಾಡುವರು ಜನ ಅದನ್ನು ಕೇಳಿ ಸಂತೋಷಿಸಿ ಪುನಃ ಪುನಃ ಬರುವರು ತಮ್ಮ ಕಾಣಿಕೆ ಸಲ್ಲಿಸುವರು ಈಗ ಮಹಾದೇವ ಶಾಸ್ತ್ರಿಗಳ ಮಾತು ಇವರ ಕುಮಾರರೊಬ್ಬರು ನಾರಾಯಣ ಶಾಸ್ತ್ರಿಗಳೆಂಬುವರು ವಿದ್ಯಾವಾಂಸರಾಗಿದ ವಿದ್ವಾಂಸರಾಗಿದ್ದರೆಂದು ಅವರು ಕೆಲವು ಕಾಲ ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ ಕನ್ನಡ ಸಂಸ್ಕೃತ ಪಂಡಿತರಾಗಿದ್ದರೆಂದು ಕೇಳಿದ್ದೇನೆ ನಾನು ಈಗ ಹೇಳದಿರುವ ಕಾಲದ ವೇಳೆಗೆ ಮಹಾದೇವ ಶಾಸ್ತ್ರಿಗಳು ವಿರಕ್ತರಾಗಿದ್ದರು ಸನ್ಯಾಸಿಗಳಾಗಿರಲಿಲ್ಲ ಸನ್ಯಾಸಿಯಂತೆ ಇದ್ದರೂ ಮಗನ ಮನೆಯಲ್ಲಿದ್ದರು ಆ ಮನೆ ಅರಳೆಪೇಟೆಯ ಪಶ್ಚಿಮ ಕಡೆಯ ಬೀದಿಯಲ್ಲಿತ್ತಂತೆ ಗುಡ್ಶೇಡ್ ರೋಡಿನ ಹತ್ತಿರ ಹತ್ತಿರ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 ಇದಕ್ಕೆ ಪ್ರಾಸಂಗಿಕವಾಗಿ ಅಂಟಿಕೊಂಡು ಬಂದ ಲಾಭ ಮಹಾದೇವಿ ಶಾಸ್ತ್ರಿಗಳ ದರ್ಶನ ಗಾ ಗ್ರಾಮ ಪ್ರದಕ್ಷಿಣೆ ಪ್ರತಿದಿನವೂ ಬೆಳಿಗ್ಗೆ ಸುಮಾರು ಆರು ಗಂಟೆಯ ವೇಳೆಗೆ ಶಾಸ್ತ್ರಿಗಳು ಅರಳೆಪೇಟೆ ಚಿಕ್ಕಪೇಟೆ ಸೇರುವ ಚೌಕದಲ್ಲಿ ಕಾಣಿಸುತ್ತಿದ್ದರು ಮೇಲೆ ನಾನು ಹೇಳಿದಂತೆ ಅವರ ಮೇಲೆ ಬಂತೆ ಮೊಳಕಾಲಿನಿಂದ ಮೇಲಕ್ಕೆ ಪಂಚೆ ಅದೇ ಜಡೆಗಡ್ಡಿದ ತಲೆ ಆದರೆ ಆಗಾಗ ಕೊಂಚ ನಗುಮುಖ ಆಗಾಗ ಕೊಂಚ ಮುನಿಸಿನ ಮುಖ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 ಅವರ ಕೈಗೆ ಅನಂತನ ದಾರವನ್ನು ಕಾಶಿಯ ದಾರವನ್ನು ಇನ್ನೂ ಯಾವುದೋ ವ್ರತದ ದಾರವನ್ನು ಸೇ ಅವರು ಮುಂಗೈಯಿಂದ ಮೊಳಕೈವರೆಗೂ ಈ ಕೆಂಪು ಬಿಳಿ ಕರಿಯ ದಾರಗಳನ್ನು ಯಾವಾಗಲೂ ಹೊತ್ತಿರುತ್ತಿದ್ದರು ಬಹುಶಃ ಅವರು ಆ ದಾರಗಳನ್ನು ಕಿತ್ತು ಹಾಕುತ್ತಿರಲಿಲ್ಲ ಅದು ತಾನಾಗಿಯೇ ಕಳಚಿ ಹೋಗುವುದು ಅದಕ್ಕೆ ಬದಲಾಗಿ ದಿನ ಹೊಸ ಹೊಸದಾಗಿ ಬರುವುದು ಯಾರಾದರೂ ಹೀಗೆ ಕಟ್ಟಲು ಬಂದಾಗ ಸ್ವಾಮಿಗಳು ಕೊಂಚ ನಕ್ಕಂತೆ ತೋರುವುದು ಸ್ವಾಮಿಗಳು ಅರಳೆಪೇಟೆಯ ಚೋಕದಲ್ಲಿ ಅಥವಾ ಅಲ್ಲಿಂದ ಮುಂದಕ್ಕೆ ಬಂದು ಮಸ್ತಾನ್ ಸಾಬಿಯ ಗುಡಿಯ ಬಳಿ ಬರುವಾಗ್ಗೆ ಚಿಕ್ಕಪೇಟೆಯಲ್ಲಿ ಅಂಗಡಿ ಮುಂಗಟ್ಟುಗಳನ್ನಿರಿಸಿಕೊಂಡಿದ್ದ ವರ್ತಕರು ತಮ್ಮ ಅಂಗಡಿಗಳ ಬೀಗಗಳನ್ನು ತೆಗೆದು ಕದಗಳನ್ನು ತೆರೆದ ಸ್ವಾಮಿಗಳ ದಾರಿಯನ್ನು ಎದುರು ನೋಡುತ್ತಿರುತ್ತಿದ್ದರು ಸ್ವಾಮಿಗಳ ಸವಾರಿ ಕಾಲುನಡಿಗೆಯಲ್ಲೆಂದು ಹೇಳಬೇಕಾಗಿಲ್ಲ ಸ್ವಾಮಿಗಳು ಪರಿವಾರವು ಅಂಗಡಿಯ ಅಂಗಡಿಯ ಮುಂದೆಯೂ ಒಂದೊಂದು ಸಾರಿ ಮನೆ ಮನೆಯ ಮುಂದೆಯೂ ನಿಲ್ಲಬೇಕಾಗುತ್ತಿತ್ತು ಕಾಣಿಕೆ ಈ ಮೆರವಣಿಗೆ ತಮ್ಮ ತಮ್ಮ ಅಂಗಡಿಯ ಮುಂದೆ ಬಂದಾಗ ವರ್ತಕರು ಕದತೆಗೆದು ಗಲ್ಲಾಪಟ್ಟಿಯಿಂದ ಒಂದು ಕಾಣಿಕೆಯನ್ನು ತಂದು ಸ್ವಾಮಿಗಳ ಕೈಯಲ್ಲಿಟ್ಟು ಕೃಷ್ಣಾರ್ಪಣ ಶಿವಾರ್ಪಣ ಎನ್ನುವರು ಹೀಗೆ ಮೆರವಣಿಗೆ ಸಾಗುವುದು ಬಹು ಸಾವಕಾಶವಾಗುತ್ತಿತ್ತು ಕಾಣಿಕೆ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 ಧರ್ಮರಾಯನ ದೇವಸ್ಥಾನದಿಂದ ಆಚೆಗೆ ಹೋಗುವ ವೇಳೆಗೆ ಮಧ್ಯಾಹ್ನ ಹನ್ನೊಂದು ಹನ್ನೆರಡು ಗಂಟೆಯೇ ಆಗುತ್ತಿತ್ತು ಕೊನೆ ಕೊನೆಗೆ ಪರಿವಾರ ಕರಗುತ್ತಿತ್ತು ಅಲ್ಲಿಂದ ಮುಂದಕ್ಕೆ ಅಂಗಡಿಗಳಿಲ್ಲವಲ್ಲ ಸ್ವಾಮಿಗಳ ಕೈ ಬರಿಗೈ ಬೆಲ್ಲಂ ಉಂಡೇವರ ಕೂ ಕಾಕಳಗೊಮ್ಮಂಟ ಬೆಲ್ಲಂ ತೀರಿನ ಪುಡು ರಾರುವೆಂಟ ಸ್ವಾಮಿಗಳು ಅಲ್ಲಿಂದಾಚೆಗೆ ಆ ಪ್ರಾಂತದಲ್ಲಿ ದಕ್ಷಿಣ ಕಡೆ ಇದ್ದ ಒಂದಾನೊಂದು ಮನೆಗೆ ಹೋಗುತ್ತಿದ್ದದು ವಾಡಿಕೆ ಆ ಮನೆಯವರು ಗಾಣಿಗರಂತೆ ಅವರು ಸ್ವಾಮಿಗಳವರು ಅಲ್ಲಿಗೆ ಬಂದ ಕೂಡಲೇ ಒಂದು ತಂಬಿಗೆ ಹಾಲನ್ನು ಅವರಿಗೆ ಕೊಡುತ್ತಿದ್ದರಂತೆ ಇದು ದಿನಂ ಪ್ರತಿ ಪದ್ಧತಿ ಸ್ವಾಮಿಗಳು ಆ ಹಾಲನ್ನು ಸೇವಿಸಿ ಹೊರಟು ಹೋಗುತ್ತಿದ್ದರು ಎಲ್ಲಿಗೆ ಹೋಗುತ್ತಿದ್ದರೋ ಯಾರಿಗೂ ತಿಳಿಯದು ಮಾರನೆಯ ದಿನ ಬೆಳಿಗ್ಗೆ ಯಥಾ ಪ್ರಕಾರದ ಚಿಕ್ಕಪೇಟೆಯ ಮೆರವಣಿಗೆಯವರೆಗೂ ಅವರು ಯಾರ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 ಅದು ನೆಲಮಾಳಿಗೆಯೋ ಗವಿಯೋ ಈಗ ನನ್ನ ಜ್ಞಾಪಕಕ್ಕೆ ಮಾಸು ಹೋಗಿದೆ ಆ ಗವಿಯಲ್ಲಿ ಒಬ್ಬ ಶಿವಶರಣರು ಇದ್ದದ್ದನ್ನು ಕಂಡಿದ್ದೇನೆ ಅವರ ಹೆಸರು ಬಹುಶಃ ಚಂದ್ರಶೇಖರ ಎಂದು ಅವರೊಡನೆ ಮೋಕ್ಷಗುಂಡಂ ಕೃಷ್ಣಮೂರ್ತಿಯು ನಾನು ಮಾತನಾಡಿದ್ದು ನನಗೆ ಜ್ಞಾಪಕದಲ್ಲಿದೆ ಯಾವುದೋ ಮೊಕದ್ದಮೆಯಲ್ಲಿ ಆ ಶಿವಶರಣರಿಗೆ ಏನೋ ಸಂಬಂಧವಿತ್ತಂತೆ ನನಗೆ ತೋರಿತು ಆ ಗವಿಯಲ್ಲಿ ಭಂಗಿಯ ಚಿಲುಮೆ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 ಅಂಥ ಜಾಗ ಈ ಗವಿಮಠದಲ್ಲಿತ್ತೆಂದು ತೋರುತ್ತದೆ ಯೋಗಾಭ್ಯಾಸ ಇನ್ನೊಂದು ಕಥೆಯನ್ನು ನಾನು ಕೇಳಿದ್ದೇನೆ ಇದನ್ನು ನನಗೆ ಹೇಳಿದವರು ಬೆಂಗಳೂರು ಲಾ ಕಾಲೇಜಿನ ಪ್ರಿನ್ಸಿಪಾಲರಾಗಿದ್ದ ಎಂ ನಾರಾಯಣರಾಯರು ಆ ಕಥೆಯ ಅಂಶ ಇಷ್ಟು ಮಹಾದೇವಶಾಸ್ತ್ರಿಗಳವರು ಯೋಗದಲ್ಲಿ ಪಾರಂಗತರಾಗಿದ್ದರು ಅವರ ಜೊತೆಗೆ ಯಾರೋ ಒಬ್ಬ ಮುಸಲ್ಮಾನ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 ಅವಯವಗಳನ್ನು ಒಟ್ಟುಗೂಡಿಸಿ ಅದರೊಳಕ್ಕೆ ಪುನಃ ಪ್ರವೇಶ ಮಾಡಿದರೆಂದು ಕಿಮ್ಮದಂತಿ ವಿರುತ್ತದೆ ನಾರಾಯಣರಾಯರು ಯಾರಿಂದಲೋ ತಾವು ಕೇಳಿದ್ದದ್ದನ್ನು ನನಗೆ ಹೇಳಿದರು ಯಥಾರ್ಥವನ್ನು ಅವರು ಕಂಡವರಲ್ಲ ನಾನು ಕಂಡವನಲ್ಲ ಸಜ್ಜನರಾಯರ ಸೇವೆ ಸ್ವಾಮಿಗಳು ಮಹಾ ಮಹಿಮರೆಂಬ ಪ್ರಖ್ಯಾತಿ ಮಾತ್ರ ಹರಡಿತ್ತು ಸಜ್ಜನರಾಯರು ಹೇಗೋ ಅದನ್ನು ತಿಳಿದುಕೊಂಡಿದ್ದರು ಸಜ್ಜನರಾಯರಿಗೆ ಸದುರುಗಳಲ್ಲಿ ಸಂತರಲ್ಲಿ ಯೋಗಿಗಳಲ್ಲಿ ಬೈರಾಗಿಗಳಲ್ಲಿ ಎತಿಗಳಲ್ಲಿ ಭಗವದ್ ಭಕ್ತರಲ್ಲಿ ಶ್ರದ್ಧೆ ವಿಶ್ವಾಸಗಳು ತುಂಬಿದ್ದವು ಅವರು ಯಾವ ಸಾಧುಗಳನ್ನು ನೋಡಿಕೊಂಡರೂ ಸೇವೆ ಸಲ್ಲ ಸಲ್ಲಿಸದಿರುತ್ತಿರಲಿಲ್ಲ ಅಂತ ಮಹನೀಯರ ಅನೇಕರ ಛಾಯಾಚಿತ್ರಗಳು ಅವರ ಮನೆಯಲ್ಲಿದ್ದವು ಸಜ್ಜನರಾಯರು ಮಹಾದೇವ ಶಾಸ್ತ್ರಿಗಳವರ ತಾಯಿ ತಂದೆಯರಿಬ್ಬರ ವೃತ ತಿಥಿಗಳನ್ನು ತಿಳಿದುಕೊಂಡು ಜ್ಞಾಪಕದಲ್ಲಿರಿಸಿಕೊಂಡು ಆ ಎರಡು ದಿನಗಳಲ್ಲೂ ಅಂದಿನ ವೈದಿಕ ಕರ್ಮಕ್ಕೆ ಅವಶ್ಯವಾದ ಅಕ್ಕಿ ಬೇಳೆ ಮೊದಲಾದ ಸಾಮಾನುಗಳನ್ನು ಬ್ರಾಹ್ಮಣ ಮುತ್ತೈದೆಯರಿಗೆ ಕೊಡಬೇಕಾದ ದೋತ್ರ ಶಿರೆಗಳನ್ನು ದಕ್ಷಿಣೆಯನ್ನು ತಾವಾಗಿ ಮೊದಲೇ ಶಾಸ್ತ್ರಿಗಳ ಮನೆಗೆ ಕಳುಹಿಸಿ ಬಿಡುತ್ತಿದ್ದರು ಶಾಸ್ತ್ರಿಗಳು ವರ್ಷದಲ್ಲಿ ಆ ಎರಡು ದಿನ ತಪ್ಪದೆ ಸಕಾಲಕ್ಕೆ ಮನೆಗೆ ಬಂದು ಬಾವಿಯಿಂದ ನೀರು ಸೇದಿಕೊಂಡು ರುದ್ರಾಧ್ಯಾಯ ಮಂತ್ರಗಳನ್ನು ಹೇಳಿಕೊಳ್ಳುತ್ತ ತಮಗೆ ಅಭಿಕೆ ಅಭಿಷೇಕ ಮಾಡಿಕೊಳ್ಳುತ್ತಿದ್ದರಂತೆ ಅದಾದ ಬಳಿಕ ಸಾಂಗವಾಗಿ ಕರ್ಮಾಚರಣೆ ಪಿತೃಶೇಷವನ್ನು ಸ್ವೀಕರಿಸಿದ್ದ ಮೇಲೆ ಅಲ್ಲಿರುತ್ತಿರಲಿಲ್ಲ ಇಷ್ಟು ನಾನು ಕೇಳಿರುವ ಸಂಗತಿ ಈ ಹೊಟ್ಟಿನ ಚಿತ್ರದಲ್ಲಿ ಸಣ್ಣ ಸಣ್ಣ ವಿವರಗಳು ಬೇರೆ ರೀತಿಯದಾಗಿದ್ದರೂ ಇರಬಹುದು ಅದು ಮುಖ್ಯ ಚಿತ್ರವನ್ನು ಕೇಳಿಸಲಾರದು ಆ ಚಿತ್ರ ಒಬ್ಬ ಜಗದ್ವಿರಕ್ತನಾದ ಸ್ನೇಹ ಕಾರುಣ್ಯ ಮೂರ್ತಿಯಾದ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 ನಾನು ಹೈಸ್ಕೂಲಿನ ತರಗತಿಯಲ್ಲಿ ಇದ್ದಾಗ ಆತ್ಮವಿದ್ಯಾಿಲಾಸ ಎಂಬ ಗ್ರಂಥ ಹೇಗೋ ನನ್ನ ಕೈಗೆ ಬಂದಿತ್ತು ಅದರಲ್ಲಿ ಅವಧೂತ ಕರ್ಮ ಜಾಲ ಜಡಬದಿರಾಂಧೋಪಮನಃ ಕೋಪಿ ಸನ್ ಸತ್ಯಜ್ಯ ಶಾಸ್ತ್ರಜಾಲಂ ಜಾತ್ಯಭಿಮಾನ ವಿಹೀನ ಜಂತುಷು ಸರ್ವತ್ರ ಪೂರ್ಣತಾಂ ಪಶ್ಯನ್ ಗೂಢಶ್ಚರ ಯತೀಂದ್ರ ಮೂಡವಧಿಲ ಗಮಾತ್ರವ್ನ ಮನುಷ್ಯ ಈ ರೀತಿ ಬದುಕುವುದು ಸಾಧ್ಯವೇ ಎಂಬ ಪ್ರಶ್ನೆ ಪದೇ ಪದೇ ನನ್ನ ಮನಸ್ಸಿಗೆ ಬಂದಿದೆ ವೇದಾಂತ ಗ್ರಂಥಗಳಲ್ಲಿ ಜಡವಲ್ಲೋಕಮಾಚರೇತ್ ಎಂದು ಉಪದೇಶ ಬರುತ್ತದೆ ಅದು ಸಾಧ್ಯವೇ ಕ್ಷಣಕ್ಷಣವು ಅಡೆ ಅಡಿ ಅಡಿಗಡಿಗೆ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 ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ರೋಣೂರು ಎಂಬ ಗ್ರಾಮ ಉಂಟು ಆದರೆ ನಮ್ಮ ವೀರಬ್ರಹ್ಮರ ಊರು ಇದೆಯೋ ಬೇರೆಯೋ ನನಗೆ ತಿಳಿಯದು ವೀರಬ್ರಹ್ಮ ಎಂಬುವರು ಒಬ್ಬ ವಿರಕ್ತರು ಹುಟ್ಟಿನಿಂದ ಅವರು ಬ್ರಾಹ್ಮಣರು ಅವರ ಹುಟ್ಟಿನ ಹೆಸರು ಯಾರಿಗೂ ತಿಳಿಯದು ನಾನು ಅವರನ್ನು ಕಂಡದ್ದೇ ಇಲ್ಲ ಅವರು ನನ್ನ ಕಾಲಕ್ಕಿಂತ ಬಹು ವರ್ಷ ಹಿಂದಿನವರು ಅವರನ್ನು ನೋಡಿದ್ದವರ ಅನೇಕರನ್ನು ನಾನು ನೋಡಿದ್ದೇನೆ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 ಓಂ ಬ್ರಹ್ಮಂ ಎಂದರಂತೆ ಶಿಷ್ಯರು ಮೂರು ನಾಲ್ಕು ಮಂದಿ ಒಬ್ಬರು ತಲೆ ಭುಜಗಳನ್ನು ಇನ್ನೊಬ್ಬರು ಕಾಲುಗಳನ್ನು ಇನ್ನಿಬ್ಬರು ಎರಡು ಪಕ್ಕಗಳಿಂದ ಬೆನ್ನುಗಳ ನಡುಗಳನ್ನು ಹಿಡಿದೆತ್ತಿ ಹೊರಕ್ಕೆ ತರಲು ಹೊರಟರು ಎತ್ತಿಕೊಂಡು ಹೊಸ್ತಿಲ ಬಳಿಗೆ ಬರುವಾಗ ಪಕ್ಕದಲ್ಲಿದ್ದ ಒಬ್ಬನು ತಾನೇ ಎಡವಿ ಕೈ ಆಗ ಗುರುಗಳು ಗಟ್ಟಿಯಾಗಿ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 ಇರಬೇಕಾದದ್ದು ಧೈರ್ಯ ಎರಡನೆಯದು ಬಲ ಮನಸಿನ ಬಲ ಕುಸ್ತಿ ಮಾಡುವ ಬಲವಲ್ಲ ಮನಸು ಬುದ್ಧಿಗಳ ಬಲ ನಾಯ ಮಾತ್ಮ ಬಲಹಿನೇನ ಲಭ್ಯ ಈ ಉಪನಿಷದ್ವಾಕ್ಯವನ್ನು ಹೇಳಿ ನಗುತ್ತಿದ್ದರಂತೆ ಅದರ ಮಾರನೆಯ ದಿನವೇ ವೀರಬ್ರಹ್ಮರು ಬ್ರಹ್ಮೀಭೂತರಾದರು ಇವರ ವೃತ್ತಾಂತವನ್ನು ನನಗೆ ಹೇಳಿದವರು ಶ್ರೀನಿವಾಸಪುರದಲ್ಲಿ ಶಂಕರಮಠವನ್ನು ಸ್ಥಾಪಿಸಿ ಸ್ಥಾಪಿಸಿರುವ ಶೇಷಪ್ಪನವರು